ಓಂ ಶ್ರೀ ಉರುಭ್ಯೋ ನಮಃ ಹರಿ ಹಿ ಓಂ ಶ್ರೀಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ತಂಬೆ ಪುಣಚ ಮೂಲರಾಮಾಯಣಂ ಭಾವಾರ್ಥ ಮತ್ತು ಟಿಪ್ಪಣಿಗಳೊಡನೆ ಶ್ರೀ ಶ್ರೀ ಸ್ವಾಮೀಜಿಗಳವರ ಕೃತಿ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದಿಂದ ಪ್ರಕಟಿತ ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮಿಗಳವರು ಕನ್ನಡಕ್ಕೆ ಅನುವಾದಿಸಿ ಅನುಗ್ರಹಿಸಿರುವ ಈ ಮೂಲ ರಾಮಾಯಣ ಪುಸ್ತಕವನ್ನು ರಾಮಭಕ್ತರ ಉಪಯೋಗಕ್ಕಾಗಿ ಪ್ರಕಟಿಸಲಾಗಿದೆ ಅಂತೇಳಿ ಅವರು ಹೇಳ್ತಾರೆ ಶ್ರೀ ಪೂರ್ವಾಶ್ರಮದಲ್ಲಿ ಶ್ರೀಮದ್ ರಾಮಾಯಣ ಪಾರಾಯಣ ರಾಮಮಂತ್ರ ಜಾಪಾದಿ ಅನುಷ್ಠಾನಗಳಿಂದ ಸ್ಫೂರ್ತಿಯನ್ನು ಹೊಂದಿದ ಮಹನೀಯರು ಶ್ರೀ ಗೋಂದಾವಲಿ ಬ್ರಹ್ಮಚೈತನ್ಯ ಮಹಾರಾಜರಂತಹ ರಾಮೋಪಾಸಕರ ಸಂಸರ್ಗ ಸಹವಾಸಗಳಿಂದ ತಮ್ಮ ಜೀವನವನ್ನು ರಾಮಭಕ್ತಿಮಯವಾಗಿ ಮಾಡಿಕೊಂಡಂತಹ ಪುಣ್ಯಪುರುಷರು ಆಬಾಲ ವೃದ್ಧರಾದಿಯಾಗಿ ಸ್ತ್ರೀ ಪುರುಷರೆಲ್ಲರೂ ರಾಮಾಯಣವನ್ನು ಒಂದಿಷ್ಟಾದರೂ ಪಠನ ಮಾಡಿ ಕೃತಾರ್ಥರಾಗಬೇಕೆಂಬುದೇ ಶ್ರೀ ಶ್ರೀಗಳವರ ಇಚ್ಛೆ ಅದಕ್ಕಾಗಿ ಈ ಪುಸ್ತಕವನ್ನು ಗುರುಗಳ ಆಜ್ಞೆಯಂತೆ ಇದನ್ನು ಪ್ರಕಟಿಸಿದ್ದಾರೆ ಅದರಂತೆ ಅದ್ಯಾತ್ಮ ರಾಮಾಯಣವನ್ನು ಕೂಡ ಸಂಪೂರ್ಣವಾಗಿ ಕನ್ನಡಿಸಿ ಇದೇ ಪ್ರಕಾಶನದವರು ಭಾವಾರ್ಥ ಸಮೇತ ಪ್ರಕಟಿಸಿದ್ದಾರೆ ಪ್ರಾರಂಭಿಕ ಓದುಗರಿಗಾಗಿ ಅದೇ ರಾಮಾಯಣದ ಬಾಲಕಾಂಡ ಒಂದನೆಯ ಸರ್ಗವನ್ನು ಶ್ರೀರಾಮ ಹೃದಯ ಎಂಬ ಹೆಸರಿನಿಂದ ಬೇರೆಯಾಗಿಯೇ ಪ್ರಕಟಿಸಿದ್ದಾರೆ ಮತ್ತು ಉತ್ತರಕಾಂಡದ ಐದನೇ ಸರ್ಗವನ್ನು ರಾಮಗೀತೆ ಎಂಬ ಹೆಸರಿನಿಂದ ಪ್ರತ್ಯೇಕವಾಗಿ ಪ್ರಕಟಿಸಿದ್ದಾರೆ ಈಗ ವಿಷಯಾನುಕ್ರಮಣಿಕೆ ಇದರಲ್ಲಿ ಮುಖ್ಯವಾಗಿ ಅವತರಣಿಕೆ ವಾಲ್ಮೀಕಿಗಳ ಪ್ರಶ್ನೆ ನಾರದರ ಉತ್ತರ ಶ್ರೀರಾಮನ ಕಲ್ಯಾಣ ಗುಣಗಳು ಶ್ರೀರಾಮನ ಯುವರಾಜ್ಯಾಭಿಷೇಕಕ್ಕೆ ಪ್ರಯತ್ನ ಕೈಕೇಯಿಯು ವರವನ್ನು ಕೇಳಿದ್ದು ರಾಮನ ವನವಾಸಕ್ಕೆ ತೆರಳಿದ್ದು ಸೀತಾದೇವಿಯು ರಾಮನನ್ನು ಹಿಂಬಾಲಿಸಿದ್ದು ಗುಹ ಸಂಗಮ ಭರತನಿಗೆ ಪಾದುಕಾ ಪ್ರದಾನ ದಂಡಕ ಪ್ರವೇಶ ಋಷಿಗಳಿಗೆ ಅಭಯ ಪ್ರದಾನ ಶೂರ್ಪಣಕ್ಕೆ ವಿರೂಪಕರಣ ಖರ ದೂಷಣಾದಿಗಳ ಸಂಹಾರ ರಾವಣನು ಸೀತೆಯನ್ನು ಅಪಹರಿಸಿದ್ದು ರಾಮನು ಶಬರಿಯ ಸತ್ಕಾರವನ್ನು ಸ್ವೀಕರಿಸಿದ್ದು ಸುಗ್ರೀವ ಸಖ್ಯ ವಾಲಿ ವಧೆ ಸೀತಾನ್ವೇಷಣ ಹನುಮಂತನು ಸಮುದ್ರವನ್ನು ದಾಟಿ ಸೀತೆಯನ್ನು ಕಂಡದ್ದು ಲಂಕೆಯನ್ನು ಸುಟ್ಟು ಸೀತಾ ವೃತ್ತಾಂತವನ್ನು ತಂದದ್ದು ಸಮುದ್ರವನ್ನು ದಾಟಿ ರಾವಣನನ್ನು ಕೊಂದು ಸೀತೆಯನ್ನು ಪಡೆದುಕೊಂಡದ್ದು ಅಗ್ನಿ ಪರೀಕ್ಷೆಯಿಂದ ಸೀತೆಯು ಪರಿಶುದ್ಧರಿಂದೂ ನಿಶ್ಚಿತವಾದದ್ದು ವಿಭೀಷಣನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅಯೋಧ್ಯೆಗೆ ಹೊರಟದ್ದು ಭಾರದ್ವಾಜಾಶ್ರಮದ ಮಾರ್ಗದಿಂದ ನಂದಿ ಗ್ರಾಮಕ್ಕೆ ಪ್ರಯಾಣ ಮತ್ತು ರಾಜ್ಯಪ್ರಾಪ್ತಿ ರಾಮರಾಜ್ಯದ ಪ್ರಶಂಸೆ ರಾಮನ ಮುಂದೆ ಬ್ರಹ್ಮಲೋಕಕ್ಕೆ ತೆರಳುವನು ರಾಮಾಯಣ ಕಥೆಯ ಮಾಹಾತ್ಮ್ಯ ಶ್ರೀರಾಮ ಮಂಗಳಾಶಂಸನ ಸ್ತೋತ್ರ ಕೆಲವು ಸ್ತೋತ್ರ ಪದ ಪದ್ಯ ಗ್ರಂಥಗಳು ಇವಿಷ್ಟು ಇದರ ಅವತರಣಿಕೆ ಇನ್ನು ಪೀಠಿಕೆ ಶ್ರೀ ಶ್ರೀಗಳರಿಂದಲೇ ಶ್ರೀಮದ್ ರಾಮಾಯಣವು ಮಹಾ ತಪಸ್ಸು ಉಳಾದ ವಾಲ್ಮೀಕಿಗಳಿಂದ ರಚಿತವಾದ ಆದಿಕಾವ್ಯವು ಇದರಲ್ಲಿ ಮರ್ಯಾದಾ ಪುರುಷೋತ್ತಮನು ಮಹಾವಿಷ್ಣುವಿನ ಅವತಾರವೂವಾದ ಶ್ರೀರಾಮಚಂದ್ರನ ಪುಣ್ಯಚರಿತ್ರೆಯಿದೆ ವಾಲ್ಮೀಕಿಗಳು ನಾರದರಿಂದ ಶ್ರೀರಾಮನ ಕಲ್ಯಾಣಗಳ ಪ್ರಶಂಸೆಯನ್ನು ಕೇಳಿ ಮೇಲೆ ಬ್ರಹ್ಮದೇವರವರ ಪ್ರಸಾದದಿಂದ ಶ್ರೀರಾಮಚರಿತ್ರೆಯ ಅಂತರಂಗವೆಲ್ಲವನ್ನು ಅರಿತುಕೊಂಡು ಅನುಗ್ರಹಿಸಿರುವ ಪರಮ ಪವಿತ್ರ ಗ್ರಂಥವಿದೆ ಧರ್ಮವನ್ನು ಸತ್ಯವನ್ನು ಉದ್ಧಾರ ಮಾಡುವುದಕ್ಕೆಂದೇ ಅವತರಿಸಿದವನು ಶ್ರೀರಾಮಚಂದ್ರನು ಲಕ್ಷ್ಮಣನು ಇಂದ್ರಜಿತ್ವವನ್ನು ಸಂಹಾರ ಮಾಡುವಾಗ ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರಿಯದಿ ಪೌರುಷೇಚ ಪ್ರತಿವಂದ್ವ ಶರೈದ ಜಹಿರಾವಣಿಂ ಅಂತ ಹೇಳಿ ಕೇಳಿಕೊಂಡಿರ್ತಾನೆ ಪ್ರಾರ್ಥನೆ ಮಾಡ್ತಾನೆ ಇಂದ್ರಜಿತ್ವವನ್ನು ಸಂಹಾರ ಮಾಡುವ ಸಂದರ್ಭದಲ್ಲಿ ಲಕ್ಷ್ಮಣ ಶ್ರೀ ದಾಶರಥಿಯು ದಶರತನ ಪುತ್ರನಾದಂತಹ ರಾಮ ಧರ್ಮಾತ್ಮ ಸತ್ಯಸಂಧ ಚ ಧರ್ಮಾತ್ಮನು ಸತ್ಯಸಂಧನೂ ಪೌರುಷೇ ಅಚ್ಚ ಚ ಅಪ್ರತಿದ್ವಂದ್ವ ಪೌರುಷದಲ್ಲಿ ಅಂದರೆ ಪರಾಕ್ರಮದಲ್ಲಿ ವೀರ್ಯದಲ್ಲಿ ಎದುರಾಳಿ ಇಲ್ಲದವನು ಅಪ್ರತಿದ್ವಂದ್ವ ಇನ್ನೊಬ್ಬನಿಲ್ಲದವನು ಎದುರಾಳಿ ಆಗಿರುವಂಥದ್ದು ನಿಜವಾದರೆ ದಾಶರಥಿ ರಾಮನು ಶ್ರೀ ದಾಶರಥಿ ರಾಮನು ಧರ್ಮಾತ್ಮನೂ ಸತ್ಯಸಂಧನೂ ಪರಾಕ್ರಮದಲ್ಲಿ ಎದುರಾಳು ಇಲ್ಲದೂ ಆಗಿರುವುದು ನಿಜವಾದರೆ ಶರ ಎಲೈ ಶರವೇ ಬಾಣವೆ ಏನಂ ರಾವಣಿಂ ಜಹಿ ಈ ರಾವಣನ ಮಗನನ್ನು ಕೊಂದು ಹಾಕು ಅಂತೇಳಿ ಕೇಳಿಕೊಂಡಿರ್ತಾನೆ ವಾಲ್ಮೀಕಿಗಳು ರಚಿಸಿರುವ ಈ ಶ್ಲೋಕವೇ ರಾಮಾಯಣಕ್ಕೆ ಮೂಲಮಂತ್ರವಾಗಿರುತ್ತದೆ ಅಂದರೆ ಸತ್ಯವನ್ನೇ ಹೇಳಬೇಕು ಧರ್ಮವನ್ನೇ ಆಚರಿಸಬೇಕು ಸತ್ಯದ ಪ್ರಭಾವ ಅಷ್ಟಿದೆ ಅಂಥೇಳಿ ಅಂದರೆ ಆ ರೀತಿಯಾಗಿ ರಾಮನಲ್ಲಿ ಆಣೆ ಪ್ರಮಾಣ ಮಾಡಿ ಅಲ್ಲಿ ಹೇಳ್ತಾ ಇದ್ದಾನೆ ರಾಮನ ಸತ್ಯಸಂಧ ಸಾಕ್ಷಿ ಅನ್ನೋ ತೋರಿಸ್ತಾ ಇದ್ದಾನೆ ಅಲ್ಲಿ ಯಾಕಂದರೆ ಆ ಬಾಣ ಇಂದ್ರಜೀತವನ್ನು ಕೊಲ್ತದೆ ಅಂದರೆ ರಾಮನು ಇಷ್ಟೆಲ್ಲವೂ ಹೌದು ಅಂತೇಳಿ ಹೇಳುವಂಥದ್ದಕ್ಕೆ ಆಧಾರ ಇದೇ ವೇದೋಪದೇಶದ ಸಾರ ಕೂಡ ಸತ್ಯಂ ವದ ಧರ್ಮಂಚರ ಎನ್ನತಕ್ಕಂಥದ್ದು ಆದ್ದರಿಂದ ರಾಮಾಯಣವು ವೇದಸಮ್ಮತವಾಗಿರ್ತದೆ ಪುಸ್ತಕ ರಾಮಾಯಣದ ಪುಸ್ತಕ ರಾಮಮೂರ್ತಿಯ ಪೂಜಾದಿ ಉಪಚಾರಗಳು ಶ್ರೀರಾಮನ ಮೂರ್ತಿಯ ಆಮೇಲೆ ನ್ಯಾಸ ಅಧಿಕ್ರಮ ಇವುಗಳು ಇಲ್ಲದಿದ್ದರೂ ಪವಿತ್ರವಾದ ಶ್ರೀರಾಮ ಮಂದಿರ ತುಳಸಿ ಕಟ್ಟೆ ಮುಂತಾದ ಸ್ಥಳದಲ್ಲಿ ಕುಳಿತು ಬಾಲಕಾಂಡದ ಮೊದಲನೆಯ ಸರ್ಗವಾದಂತಹ ಸಂಕ್ಷೇಪ ರಾಮಾಯಣದ ಆಖ್ಯಾನವನ್ನು ಭಕ್ತಿಯಿಂದ ಪಠಿಸುವವರಿಗೆ ಇಹಪರ ಸುಖಗಳು ಯಥಾಧಿಕಾರವಾಗಿ ಯಥಾಯೋಗ್ಯವಾಗಿ ಲಭಿಸುತ್ತವೆ ನಾಲ್ಕು ವರ್ಣದವರೆಗೂ ಈ ಆಖ್ಯಾನವನ್ನು ಪಠಿಸುವ ಅಧಿಕಾರ ಉಂಟೆಂದು ವಾಲ್ಮೀಕಿ ಮುನಿಗಳೇ ಅರ್ಪಣೆ ಕೊಡಿಸಿರ್ತಾರೆ ಈ ರಾಮಾಯಣ ಸರ್ಗದ ಪಾರಾಯಣವನ್ನು ಮಾಡಿ ಮಹಾಜನರು ಕಲಿ ಕಲ್ಮಶವನ್ನು ನಾಶಗೊಳಿಸಿಕೊಂಡು ಕೃತಾರ್ಥರಾಗಲಿ ಶ್ರೀಮನ್ನಾರಾಯಣ ಅಂತೇಳಿ ಹೇಳ್ತಾರೆ ನಾರಾಯಣ ಸ್ಮರಣೆ ಅಂತೇಳಿ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳು ಓಂ ಶ್ರೀ ದಿಗ್ವಿಜಯರಾಮೋ ವಿಜಯತೆ ಮೂಲ ರಾಮಾಯಣಂ ಅವತರಣಿಕೆ ತಪಸ್ವಾಧ್ಯಯ ನಿರತಂ ತಪಸ್ವಿಗ್ವಿಂವರಂ ನಾರದಂಪರಿ ಪರಿಪ್ರಚ್ಛವಾಲ್ಮೀಕಿರ್ ಮುನಿಪ ಮುನಿಪುಂಗವಂ ತಪಸ್ವಿಯಾದ ವಾಲ್ಮೀಕಿಯು ತಪಸ್ಸು ಅಧ್ಯಯನ ಇವುಗಳಲ್ಲಿ ನಿರತನು ವಾಗ್ವಿದರಲ್ಲಿ ಶ್ರೇಷ್ಠನು ಆದಂತಹ ನಾರದ ಮುನಿವರಿಯ ವಿನಯದಿಂದ ಹೀಗೆ ಪ್ರಶ್ನಿಸ್ತಾನೆ ತಪಸ್ವಾಧ್ಯಾಯರತಂ ತಪಸ್ವೀ ವಾಲ್ಮೀಕಿ ಮುನಿ ವಾಲ್ಮೀಕಿ ತಪಸ್ವಿಯಾಗಿರ್ತಕ್ಕಂತಹ ವಾಲ್ಮೀಕಿಯು ತಪಸ್ವಾಧ್ಯಾರತಃ ವಾಗ್ವಿಂವರಂ ಮುನಿಪುಂಗವ ನಾರದ ಪರಿಪ್ರಚ್ಛ ತಪಸ್ವ ತಪಸ್ಸು ತಪಸ್ವಿಯಾಗಿರ್ತಕ್ಕಂತಹ ವಾಲ್ಮೀಕಿಯು ತಪಸ್ಸು ಸ್ವಾಧ್ಯಾಯ ಅಥವಾ ಅಧ್ಯಯನ ಇವುಗಳಲ್ಲಿ ನಿರತನು ವಾಗ್ವಿಧನು ವಾಗ್ವಿಧರಲ್ಲಿ ಅಂದರೆ ಮಾತಿನ ನಿಪುಣರಲ್ಲಿ ಶ್ರೇಷ್ಠನವಾದ ನಾರದ ಮುನಿವರಿಯರನ್ನು ವಿನಯದಿಂದ ಹೀಗೆ ಕೇಳಿದರು ತಪಸ್ವಿಯಾದ ವಾಲ್ಮೀಕಿಗಳು ಈ ಸಂವಾದವು ಸಂಯಮಿಗಳಾದ ಇಬ್ಬರು ಋಷಿಗಳಲ್ಲಿ ನಡೆದದ್ದು ಇಬ್ಬರು ತಪಸ್ವಿಗಳು ವಾಲ್ಮೀಕಿಯು ಲೋಕಹಿತಾರ್ಥವಾದ ಪ್ರಶ್ನೆಯನ್ನೇ ಕೇಳಿರುತ್ತಾನೆ ನಾರದನು ಹಿತಮಿತವಾದ ಲೋಕ ಕಲ್ಯಾಣಕರವಾದ ತತ್ವವನ್ನು ಅರಿತು ಹೇಳುವ ವಾಲ್ಮೀಕಿಗಳ ಪ್ರಶ್ನೆ ಕೋನ್ವಸ್ ಸಾಂಪ್ರತಃ ಲೋಕೆ ಗುಣವಾನ್ ಕಶ್ಚ ವೀದ್ಯ ಕೃತಜ್ಞ ಸತ್ಯವಾಚ್ಯೋ ದೃಢವ್ರತ ಚಾರಿತ್ರೇಣ ಚಾರಿತ್ರೇಣಸೂತು ಕೋ ಹಿನ್ ಕಮ್ವೇಟ್ ಕಶೈಕ್ರಿಯದರ್ಶನ ಆತ್ಮವಾನ್ ಕೋ ಜಿತ ಕ್ರೋಧೋ ದ್ವಿತಿನ್ ಕೋನಸೂಯಕಿಭ್ಯ ದೇವಾಂಚಾತೋಷಸ್ಯಹಂ ಶ್ರೋತು ಪರಂ ಕೌತೂಹಲಂ ಹಿ ಮೇ ಮಹರ್ಷಿ ತ್ವ ಸಮರ್ಥೋಸಿ ಜ್ಞಾತಮೇವಿ ನರಂ ಮು ಮಹರ್ಷಿ ಹ್ಞೂ ಸಾಂಪ್ರತ ಈಗ ಲೋಕೆ ಲೋಕದಲ್ಲಿ ಗುಣವಾಂ ಸಕಲಗುಣಸಂಪು ಅಸ್ೋಕೆ ಈ ಲೋಕದಲ್ಲಿ ಗುಣ ಸಕಲಗುಣಸಂಪನು ಗುಣವಾನ್ ಗುಣವಾಂ ಕಹನು ಯಾವನಿದ್ದಾನೆ ಕಹ ಚ ವೀರ್ಯವಾನ್ ಮತ್ತು ವೀರ್ಯವಂತನು ಧರ್ಮಜ್ಞ ಧರ್ಮವನ್ನು ಬಲ್ಲವನು ಕೃತಜ್ಞಶ್ಚ ಮಾಡಿದ ಉಪಕಾರವನ್ನು ಮರೆಯದಿರುವವನು ಸತ್ಯವಾಕ್ಯೋ ಸತ್ಯವಾಕ್ಯವನ್ನು ಸತ್ಯವನ್ನೇ ನುಡಿಯುವಾತನು ದೃಢವ್ರತನು ಅಂದರೆ ಅವಲಂಬಿಸಿದ ನಿಯಮದಲ್ಲಿ ತಪ್ಪದೇ ನಿಂತಿರುವವನು ಯಾರು ಕಹ ನಿಯಮ ಮೀರದೇ ಇರತಕ್ಕಂಥವನು ಒಂದು ಯಾವುದನ್ನು ಇಂಥದ್ದನ್ನು ಮಾಡ್ತೇನೆ ಅಂತೇಳಿ ನಿಯಮ ಮಾಡಿಕೊಂಡವನು ಅದನ್ನು ತಪ್ಪದೇ ಇರತಕ್ಕಂಥವನು ದೃಢವ್ರತಃ ಕೋ ಚಾರಿತ್ರೇಣ ಚ ಕೋಯುಕ್ತ ಸರಿಯಾದ ನಡತೆಯಿಂದ ಕೂಡಿರುವ ಯಾರು ಸರಿಯಾದ ಚಾರಿತ್ರ್ಯದಿಂದ ನಡವಳಿಕೆಯಿಂದ ಸರ್ವಭೂತೇಶು ಕೋ ಹಿತ ಕಃ ಸರ್ವ ಪ್ರಾಣಿಗಳ ವಿಷಯದಲ್ಲಿಯೂ ಹಿತವನ್ನೇ ಕೋರುವವನು ಯಾರು ಹಿತವನ್ನೇ ಬಯಸ್ತಕ್ಕಂಥವನು ವಿದ್ವಾನ್ ಕಹ ಎಲ್ಲ ವಿಷಯದಲ್ಲೂ ವಿದ್ವಾಂಸನಾಗಿರುವವನು ಯಾರು ಜ್ಞಾನಿ ಕಹ ಸಮರ್ಥಶ್ಚ ಸಮರ್ಥನು ಯಾರು ಕಶ್ಚಕ್ರಿಯ ದರ್ಶನ ಯಾವನೊಬ್ಬನೇ ನೋಡುವುದಕ್ಕೆ ಸಂತೋಷಪ್ರದನಾಗಿ ಸುಂದರನಾಗಿರ್ತಾನೋ ಅಂತೇಳಿ ಪ್ರಿಯ ದರ್ಶನ ನೋಡುವುದಕ್ಕೆ ಸಂತೋಷಪ್ರದನಾಗಿ ಸುಂದರನಾಗಿರ್ತಕ್ಕಂಥವನು ಆತ್ಮವಾನ್ ಕಹ ಅಂತಃಕರಣವನ್ನು ಹಿಡಿತದಲ್ಲಿಟ್ಟುಕೊಂಡಿರುವ ಆತನು ಯಾರು ಜಿತ ಕ್ರೋಧ ಅನ್ ಸಿಟ್ರನ್ನು ಗೆದ್ದುಕೊಂಡಿರುವವನು ಯಾರು ದ್ಯುತ್ಯುಮಾನ್ ಕಾಂತಿಯುಕ್ತನಾದವನು ಯಾರು ಕೋ ಅನಸೂಯಕಃ ಹಾಗೆ ಯಾವನು ಯಾರ ವಿಷಯದಲ್ಲಿ ಅಸೂಯ ಇಲ್ಲದವನಾಗಿರುತ್ತಾನೆ ಕಸ್ಯ ಬಿಭ್ಯತಿ ದೇವಾಶ್ಚ ಜಾತ ರೋಷಸ ಸಂಯೋಗಿ ಯಾವನಿಗೆ ರೋಷ ಉಂಟಾದಾಗ ಯುದ್ಧದಲ್ಲಿ ದೇವತೆಗಳೂ ಅಂಜುತ್ತಿರುವರು ಏತದಿಚ್ಛಾಮ್ಯಹಂ ಶ್ರೋತು ಪರಂ ಕೌತೂಹಲಂಹಿ ಮೇ ಅರೆ ಮಹರ್ಷಿಯೇ ನಾನು ಇದನ್ನು ಕೇಳಿ ತಿಳಿದುಕೊಳ್ಳಬೇಕೆಂದು ಬಯಸ್ತಿದ್ದೇನೆ ಈ ವಿಷಯದಲ್ಲಿ ನನಗೆ ಹೆಚ್ಚಿನ ಕುತೂಹಲ ಉಂಟಾಗ್ತಾ ಇದೆ ಮಹರ್ಷಿಯೇತ್ವ ಸಮರ್ಥೋಸಿ ಜ್ಞಾತು ಏವಂ ವಿಧಂ ನರಂ ಇಂತಹ ಮನುಷ್ಯನನ್ನು ನೀನೇ ಸಮರ್ಥನು ತಿಳಿದಿರುವುದಕ್ಕೆ ನೀನೇ ಸಮರ್ಥನು ಇಲ್ಲಿ ಹೇಳಿರುವ ಕಲ್ಯಾಣ ಗುಣಗಳೆಲ್ಲ ದೇವತೆಗಳದ್ದಾಗಲಿ ಋಷಿಗಳದ್ದಾಗಲಿ ಯಾವನೊಬ್ಬನಲ್ಲಿಯೂ ಇಲ್ಲಿ ಇರುವ ಸಂಭವವೂ ಕಾಣುತ್ತಿಲ್ಲ ಮನುಷ್ಯರೊಳಗೆ ಇಂಥವನು ಯಾವನಾದರೂ ಇದ್ದಾನೆಯೇ ನೀನು ತ್ರಿಲೋಕ ಸಂಚಾರಿ ಆದ್ದರಿಂದ ಇಂಥವನು ಇರುವುದಾದರೆ ನೀನಾಗೊಬ್ಬನಿಗೇ ತಿಳಿದಿರಬೇಕು ತ್ರಿಲೋಕ ಸಂಚಾರಿಯಾದ ಕಾರಣ ಆದ್ದರಿಂದ ಕೇಳ್ತೇನೆ ಎಂಬ ಭಾವದಿಂದ ಏಂ ವಿಧಂ ನರಂ ಇಂಥ ಮನುಷ್ಯನು ಎಂಬ ಮಾತನ್ನು ವಾಲ್ಮೀಕಿಗಳು ಪ್ರಯೋಗಿಸಿರ್ತಾರೆ ನಾರದರು ಉತ್ತರ ಕೊಡ್ತಾರೆ ಶುತ್ವಾ ಚೈತತ್ರಿಲೋಕಜ್ಞೋ ವಾಲ್ಮೀಕೇರ್ನಾರದೋ ವಚಃ ಶೂಯತಾತಿ ಚಾಮಂತ್ರ್ಯ ಪ್ರಹೃಷ್ಟೋ ವಾಕ್ಯಮಬ್ರವೀತ್ ಮೂರು ಲೋಕಗಳನ್ನೂ ಬಲ್ಲ ನಾರದನು ತ್ರಿಲೋಕಜ್ಞ ನಾರದ ವಾಲ್ಮೀಕಿ ಈ ಮಾತನ್ನು ಕೇಳಿ ವಾಲ್ಮೀಕೇತ ವಚ ಶುತ್ವ ಪರಮಹರ್ಷದಿಂದ ಪ್ರಹೃಷ್ಟೂಯತ ಕೇಳಬೇಕು ಎಂಬುದಾಗಿ ಇಲ್ಲಿ ವಾಲ್ಮೀಕಿಯನ್ನು ಸಂಬೋಧಿಸಿ ವಾಕ್ಯಂ ಆಮಂತ್ರೆಯ ವಾಕ್ಯಂ ಅಬ್ರವೀತ್ ಅಲ್ಲ ವಾಲ್ಮೀಕಿಯನ್ನು ಕರೆದು ಕೇಳಬೇಕು ಅಂತೇಳಿ ಹೇಳಿ ವಾಲ್ಮೀಕಿಯನ್ನು ಕರೆದು ಸಂಬೋಧಿಸಿ ಈ ಮಾರೋತ್ತರವನ್ನು ಕೊಡ್ತಾನೆ ನಾರದ ಮುನಿ ಶ್ರೀರಾಮನ ಕಲ್ಯಾಣ ಗುಣಗಳನ್ನು ಹೇಳ್ತಾ ಇದ್ದಾನೆ ನಾರದಮುನಿ ಬಹವೋ ದುರ್ಲಭಾಶ್ಚವ ಯೇ ತ್ಯಾ ಕೀರ್ತಿ ಗುಣಾ ಮುನೇ ವಕ್ಷ್ಯಾಮ್ಯಹಂ ಬುದ್ಧ್ವಾ ತೈರ್ಯುಕ್ತ ಶ್ರೂಯತೇ ಮುನಿಯೇ ನೀನು ಹೇಳಿದ ಗುಣಗಳು ಬಹುವಾಗಿವೆ ಬಹ ದುರ್ಲಭಾಶ್ಚವ ದುರ್ಲಭವಾಗಿವೆ ಕಷ್ಟ ಅಂಥದ್ದು ಸಿಗಲಿಕ್ಕೆ ಯೇ ತ್ವಯ ಕೀರ್ತಿತ ಗುಣ ನೀನು ಹೇಳಿರುವ ಗುಣಗಳು ಮುನೇ ಅಯ್ಯ ಮುನಿಯೇ ವಕ್ಷ್ಯಾಮಿ ಅಹಂ ನಾನು ಹೇಳ್ತೇನೆ ಅವುಗಳಿಂದ ಕೂಡಿದ ಮನುಷ್ಯನನ್ನು ಅರಿತುಕೊಂಡು ಹೇಳುತ್ತಿದ್ದೇನೆ ಅಹಂ ತೈರ್ಯುಕ್ತ ನರಹ ಯಾವನಿದ್ದಾನುಗಳಿಂದ ಕೂಡಿದ ಮನುಷ್ಯನೂ ಅವನ ಬಗ್ಗೆ ಅಹಂ ವಕ್ಷ್ಯಾಮಿ ಹೇಳದಿರುವೇನು ಶೂಯತಾ ಕೇಳು ಬುದ್ಧ್ವಾ ತಿಳಿದುಕೊಂಡು ಅವನ ಬಗ್ಗೆ ಚೆನ್ನಾಗಿ ಅರಿತುಕೊಂಡು ಹೇಳ್ತಾ ಇದ್ದೇನೆ ಇಕ್ವಾಕು ವಂಶ ಪ್ರಭವೋ ರಮೋ ನಾಮ ಜನೈಶ್ರಿಯ ಮಹಾವೀದ್ಯೋ ದ್ಯುತಿಮೃತಿಮನ್ ವಶೀ ಬು್ಧಮತಿಮೀ ಶ್ರೀಮನ್ ಶತ್ರುಬರ್ಹಣ ವಿಪುಲಸೋ ಮಹಾಬಾಹು ಕಂಬುಗ್ರೀವೋ ಮಹಾಹನು ಮಹೋರಸ್ಕೋ ಮಹೇಶ್ವರಸೋ ಗೂಢತ್ರುರರಿಂದಮತ್ರುರಂದಮ ಆನುಬಾಹು ಸುಶಿರ ಸುಲಲಾಟಸ್ಸು ವಿಕ್ರಮ ಸಮ ವಿಭಕ್ತಾಂಗ ಸ್ನಿಗ್ಧವರ್ಣ ಪ್ರತಾಪವಾಂ ಪೀನವಕ್ಷಾ ವಿಶಾಲಕ್ಷೋಲಕ್ಷ್ಮೀವಾಂ ಶುಭಲಕ್ಷಣ ಇಕ್ಷ್ವಾಕುವಿನ ವಂಶದಲ್ಲಿ ಜನಿಸಿ ಇಕ್ಷ್ವಾಕು ವಂಶಪ್ರಭವ ರಾಮ ನಾಮ ರಾಮನೆಂಬ ಹೆಸರಿನಿಂದ ಜನೈ ಶ್ರುತಃ ಜನರಲ್ಲಿ ವಿಖ್ಯಾತನಾಗಿರ್ತಾನೆ ನಿಯತಾತ್ಮ ಮನಸ್ಸನ್ನು ವಶದಲ್ಲಿಟ್ಟುಕೊಂಡು ಮಹಾವೀರ್ಯ ಮಹಾವೀರ್ಯವಂತನು ದ್ಯುತಿಮಾನ್ ಧೃತಿಮಾನ್ ವಶಿ ಕಾಂತಿಯುಕ್ತನು ಧೈರ್ಯಶಾಲಿಯು ಜಿತೇಂದ್ರಿಯನು ವಶಿ ಅಂದರೆ ವಶದಲ್ಲಿಟ್ಟುಕೊಂಡಿರುವನು ಇಂದ್ರಿಯಗಳನ್ನು ಬುದ್ಧಿಮಾನ್ ಬುದ್ಧಿವಂತನು ನೀತಿಮಾನ್ ನೀತಿವಂತನು ವಾಗ್ಮೀ ವಾಕ್ಚತುರನು ವಾಗ್ಮಿಯು ಶ್ರೀಮಾನ್ ಶೋಭಾವಂತನು ಶತ್ರು ಶತ್ರುಗಳ ಸಂಹಾರಕನು ಆಗಿರುವನು ಅವನು ಅಂಥೇಳಿ ಅಂತಹ ರಾಮ ವಿಪುಲಾಂಸೋ ಮಹಾಬಾಹುಹು ಅವನ ಹೆಗರುಗಳು ವಿಶು ವಿಶಾಲವಾಗಿವೆ ವಿಪುಲಾಂಸ ಮಹಾಬಾಹುಹು ಭುಜಗಳು ನೀಳವಾಗಿವೆ ಕಂಬುಗ್ರೀವೋ ಮಹಾಹನು ಅವನ ಕಂಠವು ಶಂಖದಂತೆ ಇದೆ ಕೆನ್ನೆಗಳು ಅಗಲವಾಗಿವೆ ಕಪೋಲಗಳು ಮಹಾಹನು ಮಹೋರಸ್ಕಃ ಎದೆಯು ವಿಶಾಲವಾಗಿದೆ ಉರ ಅಂದರೆ ಎದೆ ಉರಹ ಉರಹ ಉರಸಿ ಉರಾಂಸಿ ಸಕಾರಾಂತ ಶಬ್ದ ಉರಸ್ ಶಬ್ದ ಉರಸ್ಕಃ ಅಂದರೆ ಎದೆಯುಳ್ಳವ ಅಂತ ಮಹೋರಸ್ಕಃ ಅಂದರೆ ವಿಶಾಲವಾದ ಎದೆಯುಳ್ಳವ ಮಹೇಶ್ವಾಸಃ ದೊಡ್ಡ ಧನುಸ್ಸುಳ್ಳವ ಮಹಾ ಇಶು ಅಂದರೆ ಬಾಣ ವಿಶ್ವಾಸ ಧನುಸ್ಸು ಗೂಢಜತ್ರು ಹೂ ಕತ್ತಿನ ಕೆಳಗಣ ಎಲುಬು ಮುಚ್ಚಿಕೊಂಡಿರುವಂಥದ್ದು ಗೂಢವಾಗಿದೆ ಅಂತ ಎದೆಗೂಡು ಗೂಢ ಅಂದರೆ ಮಾಂಸ ತುಂಬಿಕೊಂಡಿದೆ ಅಂತ ಎದೆ ಎಲುಬು ಕಾಣ್ತಾ ಇಲ್ಲ ಹ್ಞೂ ಗಟ್ಟಿಮುಟ್ಟಾಗಿದ್ದಾನೆ ಅಂತೇಳಿ ಕತ್ತಿನ ಕೆಳಗಣ ಎಲುಬು ಎದೆಗೂಡು ಮುಚ್ಚಿಕೊಂಡಿದೆ ಅವನ ಶತ್ರುಗಳನ್ನು ದಮನ ಅವನು ಶತ್ರುಗಳನ್ನೇ ನಿವರ್ಹಣ ದಮನ ಮಾಡತಕ್ಕಂಥವನು ಅರಿಂದಮಃ ಅಂದರೆ ಶತ್ರು ನಿವರ್ಹಣ ಅಂತ ಹೇಳಿದಾಗಿ ಅರಿಗಳನ್ನು ದಮನ ಮಾಡತಕ್ಕಂಥವನು ಆ ಜಾನು ಬಾಹುಹು ನೀಳವಾದ ತೋಳುಳ್ಳವನು ಜಾನು ಅಂದರೆ ಮೊಣಕಾಲು ಮೊಣಕಾಲಿನವರೆಗೂ ತೋಳು ಇರತಕ್ಕಂಥವನು ಆ ಜಾನು ಅಂದರೆ ಜಾನು ಪರ್ಯಂತ ಅಂತೇಳಿ ಸುಶಿರಾಹ ನೀಳವಾದ ತೋಳುಗಳವನು ಶಿರಸ್ಸು ಉತ್ತಮವಾಗಿದೆ ಸುಂದರವಾದ ಶಿರಸ್ಸುಳ್ಳವನು ಸು ಲಲಾಟ ಹಣೆಯು ಸುವಿಕ್ರಮ ಅತ್ಯಂತ ಪರಾಕ್ರಮಶಾಲಿಯಾಗಿದ್ದಾನೆ ಸಮೇ ಸಮ ಪ್ರಮಾಣವನ ಶರೀರವು ಕೂಡ ಸಮ ವಿಭಕ್ತಾಂಗ ಶರೀರವು ಅಲ್ಲದೆ ಕುಳ್ಳವು ಗಿಡ್ಡವೂ ಅಲ್ಲದೆ ಸಮಪ್ರಮಾಣವಾಗಿದೆ ಸಮ ವಿಭಕ್ತಾಂಗ ಅವಯವಗಳು ಕೂಡ ಸರಿಯಾಗಿ ಎಷ್ಟು ಬೇಕೋ ಅಷ್ಟಷ್ಟಾಗಿ ಹೊಂದಿಕೊಂಡು ವಿಂಗಡವಾಗಿವೆ ಸ್ನಿಗ್ಧವರ್ಣ ಎಣ್ಣೆಗೆಂಪಿನ ಬಣ್ಣದವನಾಗಿದ್ದಾನೆ ಸ್ವಚ್ಛ ಬಣ್ಣದವನು ಪ್ರತಾಪವಾನ್ ಪ್ರತಾಪವಂತನು ಅವನು ಪ್ರತಾಪವಂತನು ಆಮೇಲೆ ಪೀನವಕ್ಷಃ ತುಂಬಿದೆ ದೇವನು ವಿಶಾಲಾಕ್ಷಃ ದೊಡ್ಡ ಕಣ್ಣುಗಳುವನು ಲಕ್ಷ್ಮೀವಾನ್ ಶೋಭಾಯಮಾನ ಸ್ವರೂಪನು ಸಂಪದ್ಭರಿತನು ಶುಭಲಕ್ಷಣ ಶುಭಲಕ್ಷಣಗೊಳ್ಳುವನು ಆಗಿದ್ದಾನೆ ಅಂತೇಳಿ ಹೇಳ್ತಾನೆ ಈ ಭಾಗದಲ್ಲಿ ಶ್ರೀರಾಮನ ಮನೋಹರ ಶರೀರದ ವರ್ಣನೆ ಇದೆ ಇನ್ನವನ ಗುಣಗಳು ಧರ್ಮಜ್ಞ ಸತ್ಯಸಂಧಶ್ಚ ಧರ್ಮಜ್ಞ ಸತ್ಯಸಂಧಶ್ಚ ಪ್ರಜಾನಾಂಚಿತೇರತಃ यशस्वी ज्ञान समुचिवश्य सीमा प्रजापति सीमातापुनुषूदन रक्षिता जीवलोक धर्म से पिरक्षिता रक्षिता, रक्षिता स्वधन से चक्षिता वेद वेद धनुर्वेदे च्ठिता सर्वशास्त्र स्मृतिमा प्रतिभावान्ोकप्रियधुरलना विचक्षण सर्वदिग् सुद्रिव सिंधु आद्यसमस्तव सद प्रियदर्शन स चगुणोपेत कौसल्यानंदवर्धन समुद्रयोगगािमिव विषुना सदृशो वीर्े सोमवत्दर्शन कालाग्न सदृश क्रोधे क्षमया पृथिवी सन दे समे सत्ये धर्मिवापर धर्मोन बला धर्म सत्यसंध सत्यप्रति सत्यसधन ಪ್ರಜಾನಾಂಚ ಹಿತೆ ರಥಃ ಪ್ರಜೆಗಳಿಗೆ ಹಿತವನ್ನು ಮಾಡುವುದರಲ್ಲಿ ರಥನಾದವನು ತೊಡಗಿಸಿಕೊಂಡವನು ತನ್ನನ್ನು ತಾನು ಯಶಸ್ವಿ ಯಶಸ್ವಿಯು ಅಂದರೆ ಯಶಸ್ಸು ಕೀರ್ತಿ ಉಳ್ಳವನು ಹ್ಞೂ ಜ್ಞಾನ ಸಂಪನ್ನ ಜ್ಞಾನಸಂಪನ್ನನು ಜ್ಞಾನವುಳ್ಳವನು ಶುಚಿ ಶುಚಿಯಾಗಿರುವ ಆತನು ಅಂದರೆ ಅರ್ಥಶೌಚ ಸರ್ವ ಅಂತರಂಗ ಶುಚಿ ಬಹಿರಂಗ ಶುಚಿ ಉಳ್ಳವನು ಶುದ್ಧತೆ ಉಳ್ಳವನು ಅಂತರಂಗಶುದ್ಧಿ ಬಹಿರಂಗಶುದ್ಧಿ ವಶ್ಯ ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಂಡಿರುವವನು ಸಮಾಧಿಮಾನ್ ಮನಸ್ಸನ್ನು ಏಕಾಗ್ರತೆಯಲ್ಲಿಟ್ಟುಕೊಂಡಿರುವ ಆತನು ಪ್ರಜಾಪತಿ ಸಮ ಪ್ರಜಾಪತಿ ಸಮಾನವಾದ ಜ್ಞಾನಐಶ್ವರ್ಯ ಸಂಪನ್ನನು ಶ್ರೀಮಾನ್ ಪ್ರಜಾಪತಿ ಸಮ ಶ್ರೀಮಾನ್ ಧಾತ ಶ್ರೀಯುಕ್ತನು ಪೋಷಕನು ಧಾತ ಪೋಷಣೆ ಮಾಡತಕ್ಕ ರಿಪುನಿಷೂದನ ಪ್ರಜಾಪೋಷಕನು ಶತ್ರುನಾಶಕನು ರಕ್ಷಿತ ಜೀವಲೋಕ ಭಕ್ತಪೋಷಕನು ಜೀವಲೋಕದ ರಕ್ಷಕನು ಧರ್ಮಸ ಪರಿರಕ್ಷಿತ ಧರ್ಮವನ್ನು ಎಲ್ಲ ಬಗೆಯಿಂದಲೂ ಕೂಡ ರಕ್ಷಿಸುವಾತನು ತನ್ನ ಧರ್ಮೋನ್ನ ಕಾಪಾಡಿಕೊಳ್ಳುವವನು ರಕ್ಷಿತ ಸ್ವಯ ಧರ್ಮಸ್ಯ ಸ್ವಜನಸ್ಯ ಚ ರಕ್ಷಿತ ತನ್ನವರನ್ನು ರಕ್ಷಣೆ ಮಾಡತಕ್ಕಂಥವನು ವೇದ ವೇದಾಂಗ ತತ್ವಜ್ಞನುೇದೆ ನಿಶ್ಚಿತ ವೇದಗಳ ಮತ್ತು ವೇದಾಂಗಗಳ ತತ್ವವನ್ನು ಬಲ್ಲವನು ಧನುರ್ವೇದಲಿ ಪ್ರವೀಣನು ಸರ್ವಶಾಸ್ತ್ರಾರ್ಥತತ್ವಜ್ಞ ಎಲ್ಲ ಸರ್ವಶಾಸ್ತ್ರಗಳು ಪ್ರತಿಪಾದಿಸುವ ವಿಷಯ ಸರ್ವಶಾಸ್ತ್ರಗಳ ತತ್ವ ಅವನು ಬಲ್ಲಾತನು ಸ್ಮೃತಿಮಾನ್ ಪ್ರತಿಭಾನವಾನ್ ಸ್ಮರಣಶಕ್ತಿ ಸಂಪನ್ನ ಚುರುಕಾದ ಬುದ್ಧಿರುಳಾತ ಪ್ರತಿಭಾವಂತ ಸರ್ವರ್ವರ್ವರ್ವರ್ವಲೋಕ ಪ್ರಿಯ ಸಮಸ್ತ ಜನರಿಗೂ ಪ್ರಿಯನಾದವನು ಸಾಧುಹು ಅಧೀನ ಆತ್ಮ ವಿಚಕ್ಷಣ ಸನ್ಮಾರ್ಗದಲ್ಲಿ ಇರತಕ್ಕಂಥವನು ಸಾಧು ಸಜ್ಜನನು ಆಮೇಲೆ ಅಧೀನಾತ್ಮ ವಿಚಕ್ಷಣ ಉದಾರವಾದ ಹೃದಯ ಉಳ್ಳಾತನು ಹ್ಞೂ ದೈನ್ಯ ಉಳ್ಳ ಇಲ್ಲದವನು ಅಧೀನ ಯಾರಲ್ಲಿಯೂ ದೀನದಿಂದ ಬೇಡದವನು ಎಲ್ಲದರಲ್ಲಿಯೂ ಜಾಣನು ವಿಚಕ್ಷಣನು ಅತ್ಯಂತ ಚತುರನ ನಿಪುಣನು ಸರ್ವದಾ ಅಭಿಗತಃ ಸದ್ಬಿಹಿ ಸಮುದ್ರ ಇವ ನದಿಗಳು ಯಾವಾಗಲೂ ಬಂದು ಸಿಂಧು ಸಮುದ್ರಹ ಇವ ನದಿಗಳಿಂದ ಯಾವಾಗಲೂ ಸಮುದ್ರವು ಹೇಗೆ ಬಂದು ಸೇರಿಕೊಳ್ತಾ ಇರ್ತದೋ ಸೇರಿ ಯಾವಾಗಲೂ ಅದೇ ರೀತಿಯಲ್ಲಿ ಸತ್ಪುರುಷರಿಂದ ಸತ್ತುವರಿಯಲ್ಪಟ್ಟವನು ಸದ್ಬಿಹಿ ಸರ್ವದಾ ಅಭಿಗತಃ ಎಲ್ಲರೂ ಸಜ್ಜನರೆಲ್ಲರೂ ಅವನನ್ನು ಸೇರ್ತಾಯಿರ್ತಾರೆ ಅಂದರೆ ಅವನಲ್ಲಿ ಬರ್ತಾಯಿರ್ತಾನೆ ಅಂತೇಳಿ ಆರ್ಯ ಸರ್ವ ಸಮಚ್ಚೈವ ಆರ್ಯ ಗುಣವುಳ್ಳ ಆತನು ಅಂದರೆ ಶ್ರೇಷ್ಠವಾದ ಗುಣವುಳ್ಳುವನು ಸಜ್ಜನ ಅಂಥೇಳಿ ಸರ್ವರ ವಿಷಯದಲ್ಲಿಯೂ ಸಮವಾಗಿ ವರ್ತಿಸ್ತಾ ಇರತಕ್ಕಂಥವನು ಸರ್ವ ಸಮಶ್ಚವ ಸದೈವ ಸದಾ ಇವ ಪ್ರಿಯದರ್ಶನ ಯಾವಾಗಲೂ ಪ್ರಿಯನಾಗಿ ಕಾಣುವ ಆತನು ಸಚ ಸರ್ವಗುಣೋಪೇತಃ ಅವನು ಹೀಗೆ ಎಲ್ಲ ಗುಣಗಳಿಂದ ಕೂಡಿದಿರತಕ್ಕಂಥವನು ಕೌಸಲ್ಯ ಬೆಳೆಸುತ್ತಿರುವ ಈ ಶ್ರೀರಾಮ ಕೌಶಲ್ಯ ಆನಂದವನ್ನ ಹೆಚ್ಚು ಮಾಡ್ತಾ ಇರತಕ್ಕಂತಹ ಅವನ ತಾಯಿಯ ಶ್ರೀರಾಮ ಸರ್ವ ಗುಣಗಳಿಂದ ಕೂಡಿದವನಾಗಿ ಗಾಂಭೀರ್ಯದಲ್ಲಿ ಸಮುದ್ರದಂತಿಯು ಸಮುದ್ರಯುವ ಗಾಂಭೀರ್ಯೆ ಧೈರ್ಯ ಹಿಮವಾನಿವ ಧೈರ್ಯದಲ್ಲಿ ಹಿಮಾಚಲದಂತೆಯೂ ಅಚಲವಾಗಿರತಕ್ಕಂಥವನು ವೀರ್ಯದಲ್ಲಿ ಅಂದರೆ ಪರಾಕ್ರಮದಲ್ಲಿ ವಿಷ್ಣುವಿಗೆ ಸಮಾನವಾಗಿರುವ ವಿಷ್ಣುವ ಸದೃಶವೋ ವೀರ್ಯೆ ಸೋಮವತ್ತು ಪ್ರಿಯದರ್ಶನಃ ಚಂದ್ರನಂತೆ ಆಹ್ಲಾದಕರನಾಗಿರುವವನು ಕಾಲಾಗ್ನಿ ಸದೃಶಃ ಕ್ರೋಧೇ ಕ್ಷಮಯಾ ಸಿಟ್ಟಿನಲ್ಲಿ ಪ್ರಳಯಾಕಾರದ ಅಗ್ನಿಯಂತೆಯೋ ಕ್ಷಮಾಗಣದಲ್ಲಿ ಭೂಮಿಯಂತೆಯೂ ಧನ ಧನದೇನ ಸಮಹ ತ್ಯಾಗಿ ಸತ್ಯೇ ಧರ್ಮ ಇವ ಅಪರಹ ತ್ಯಾಗದಲ್ಲಿ ಕುಬೇರ್ ಕುಬೇರನಂತೆಯೂ ಸತ್ಯದಲ್ಲಿ ಎರಡನೆಯ ಧರ್ಮರಾಜನಂತೆಯೂ ಇರುವವನು ಸತ್ಯೇ ಧರ್ಮ ಇವ ಅಪರಹ ಅಪರಹ ಧರ್ಮ ಇವ ಇನ್ನೊಬ್ಬ ವಯಮ ಧರ್ಮನಂತೆ ಧರ್ಮರಾಜನಂತೆ ಸತ್ಯದಲ್ಲಿ ಈ ಭಾಗದಲ್ಲಿ ಶ್ರೀರಾಮಚಂದ್ರನ ಬುದ್ಧಿ ತತ್ವಜ್ಞಾನ ಹೃದಯ ವೈಶಾಲ್ಯ ನೀತಿ ಮುಂತಾದ ಉದಾತ್ತ ಗುಣಗಳ ವರ್ಣನೆಯಿದೆ ಆತನು ಸಾಕ್ಷಾತ್ ವಿಷ್ಣುವಿನ ಅವತಾರವೇ ಎಂದು ರಾಮಾಯಣದ ಕೋನೆಯಲ್ಲಿ ಪ್ರಕಟವಾಗುವುದು ಇಲ್ಲಿ ಮನುಷ್ಯ ರೂಪದಲ್ಲಿ ಅವನನ್ನು ವರ್ಣಿಸುತ್ತಿರುವುದರಿಂದ ವಿಷ್ಣುವಿಗೆ ಸಮಾನವಾದ ವೀರ್ಯವುಳ್ಳ ಎಂದು ಬರ್ಣಿಸಿದೆ ಮನುಷ್ಯ ಮಾತ್ರಕ್ಕೆ ಇಷ್ಟು ಗುಣಗಳ ರಾಶಿ ಒಟ್ಟುಗೂಡಿರುವುದು ಸಂಭಾವಿತವಲ್ಲವಾದ್ರಿಂದ ಆತನ ದೈವಿಕ ಪುರುಷನಾಗಿರಬೇಕೆಂಬ ಕಲ್ಪನೆಯು ಇಷ್ಟು ವರ್ಣನೆಯಿಂದಲೇ ಸಹೃದಯ ಸಹೃದಯರಾದಂಥ ಓದುಗ ಮನಸ್ಸಿನಲ್ಲಿ ಸ್ವಾಭಾವಿಕವಾಗಿ ಮಿಂಚುತ್ತದೆ ಇನ್ನು ಶ್ರೀರಾಮನ ಯುವ ರಾಜ್ಯಾಭಿಷೇಕಕ್ಕೆ ಪ್ರಯತ್ನ ತಮೇವಂಗ ಗುಣಸಂಪಂ ರಾಮಂ ಸತ್ಯಪರಾಕ್ರಮಂ ಜ್ಯೇಷ್ಠ ಶ್ರೇಷ್ಠಗುಣೈರ್ಯುಕ್ತ ಪ್ರಿಯ ದಶರಥಸ್ತಂಥ ಪ್ರಕೃತೀನಾಂ ಹಿತೈರ್ಯುಕ್ತ ಪ್ರಕೃತಿ ಪ್ರಿಯಕ ಜೌವರಾಜ್ಯೇನ ಸಂಯೋಕ್ತೈತ್ ಪ್ರೀತ್ಯಮಹಿ ಪತಿ ಇಂಥ ಗುಣಗಳಿಂದ ಒಡಗೂಡುಗಿರುವ ಸತ್ಯಪರಾಕ್ರಮನಾಗಿ ಜ್ಯೇಷ್ಠ ಪುತ್ರನು ಶ್ರೇಷ್ಠಗುಣಗೊಳ್ಳೋನು ಆಗಿರುವ ಪ್ರಿಯನಾಗಿರುವ ಪುತ್ರನಾದ ರಾಮನನ್ನು ಪ್ರಜೆಗಳ ಹಿತಕಾರಕವಾದ ಕಾರ್ಯಗಳಲ್ಲಿ ಇದ್ದನಾದ್ದರಿಂದ ಪ್ರಜೆಗಳಿಗೆ ಪ್ರೀತಿ ಉಂಟಾಗಲೆಂಬ ಇಚ್ಛೆಯಿಂದ ಪ್ರೇಮಪೂರ್ವಕವಾಗಿ ಯುವರಾಜ ಪದವಿಯಲ್ಲಿ ಅಭಿಷಿಕ್ತನನ್ನಾಗಿ ಮಾಡಿಸುವುದಕ್ಕೆ ಮಹೀಪತಿಯಾದ ದಶರಥನು ಬಯಸಿದ ತಂ ಏಣಸಂಪನ್ನ ಸತ್ಯಪರಾಕ್ರಮಂ ಜ್ಯೇಷ್ಠ ಶ್ರೇಷ್ಠಗುಣೈ ಯುಕ್ತ ಪ್ರಿಯ ದಶರಥ ಸುತ ಪ್ರಕೃತೀನ ಹಿತೈಯುಕ್ತ ಪ್ರಕೃತಿ ಪ್ರಿಯ ಕಾಮ್ಯ यराज्य संयोक्तम ऐत्या महीपति कैकेयी वरविदिषेकसंरा दृष्ट् भार्थ कैकय पूर्व दत्तवरा दी वरमेन मयाचता विवाह से भरतस्ेचनम स सत्यवचनाद्राज धर्मपाशन संयुक्त ವಿವಾಹ ಆಸಯಾಮಸಸುತ ರಾಮಂ ದಶರಥ ಪ್ರಿಯಂ ಬಳಿಕ ಅವನ ಅಭಿಷೇಕಕ್ಕಾಗಿ ಮಾಡಿದ್ದ ಏರ್ಪಾಡುಗಳನ್ನು ಕಂಡು ತಸ್ಯಾಭಿಷೇಕ ಸಂಭಾರಾನ್ ದೃಷ್ಟ ಭಾರ್ಯಾ ಅಥ ಕೈಕಯಿ ದಶರತನ ಹೆಂಡತಿಯಾದ ಕೈಕೆ ಕೈಕೇಯಿ ದೇವಿಯು ಪೂರ್ವ ದತ್ತವರ ದೇವಿ ವರಮೇನ ಅಯಾಚತ ಮೊದಲೇ ದಶರಥನು ವರವನ್ನು ಕೊಟ್ಟಿದ್ದರಿಂದ ರಾಮನನ್ನು ದೇಶದಿಂದ ವನಕ್ಕೆ ಹೊರಡಿಸುವುದು ಕಾಡಿಗೆ ಹೊರಡಿಸುವುದು ವಿವಾಸನಂಚ ರಾಮಸ್ಯ ಭರತ ಅಭಿಷೇಚನಂ ಮತ್ತು ಭರತನ ಅಭಿಷೇಕ ಪಟ್ಟಾಭಿಷೇಕ ಎಂಬಿ ವರಗಳನ್ನು ಬೇಡಿಕೊಂಡಳು ಸ ಸತ್ಯವಚನಾದ ರಾಜಾ ಧರ್ಮಪಾಶೇನ ಸಂಯತಃ ಆ ರಾಜನಾದ ದಶರಥಂ ಸತ್ಯವಚನಾಗಿದ್ದರಿಂದ ಧರ್ಮಪಾಶದಿಂದ ಬದ್ಧನಾಗಿ ವಿವಾಸ ರಾಮಂ ದಶರಥ ಪ್ರಿಯಂ ಪ್ರಿಯ ರಾಮನನ್ನು ವನವಾಸಕ್ಕೆ ಹೊರಡಿಸಿಬಿಟ್ಟ ಅಂದರೆ ವರ ಕೇಳಿದ್ದನ್ನು ಕೊಡ್ತೇನೆ ಅಂತಕ್ಕಂತಹದ್ದು ಅವನ ಸತ್ಯವ್ರತ ಕೇಳಿದಾಗುವ ಕೊಡದಿದ್ದರೆ ಕೇಳಿಯಾಗುವಾಗ ಅವನು ಸತ್ಯಭ್ರಷ್ಟನಾಗಿಬಿಡ್ತಾನೆ ವಚನ ಭ್ರಷ್ಟನಾಗಿಬಿಡ್ತಾನೆ ಹಾಗಾಗಿ ಆ ಧರ್ಮಕ್ಕೆ ಕಟ್ಟುಬಿದ್ದು ಧರ್ಮಪಾಶಕ್ಕೆ ಈ ವರವನ್ನು ಒಪ್ಪಬೇಕಾಗ್ತದೆ ಅವರು ಕೇಳಿದ್ದನ್ನು ಕೈಕೇಯಿ ಕೇಳಿದ್ದನ್ನು ರಾಮನು ವನವಾಸಕ್ಕೆ ತೆರಳಿದ್ದು ಸ ವನಂ ವೀರ ಪ್ರತಿಜ್ಞಾ ಮನುಪಾಲಯನ್ ಪಿತೃವಚನ ನಿರ್ದೇಶಾತ್ ಕೈಕೇಯಿ ತಂ ವ್ರಜಂತ ಪ್ರಿಯ ಭ್ರಾತ ಲಕ್ಷ್ಮಣನುಜಗಾ ಸ್ನೇಹಾ ವಿನಯಸಂಪನ್ನ ಸುಮಿತ್ರನಂದವರ್ಧನ ಭ್ರಾತರಂ ದಯಿೋ ಭ್ರಾತ ಸೌಭ್ರಾತರನು ದರ್ಶಯನ್ ಕೈಕೇಯಿ ಪ್ರಿಯವನ್ನು ಮಾಡುವುದಕ್ಕಾಗಿ ತಂದೇ ಮಾತಿನ ಅರ್ಪಣೆಯಂತೆ ವೀರನಾಥರಾಮ ತನ್ನ ಪ್ರತಿಜ್ಞೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ವನಕ್ಕೆ ಹೊರಟು ಹೋದ ಸ ಜಗಾಮ ವನಂ ವೀರ ಪ್ರತಿಜ್ಞಾಂ ಅನುಪಾಲನ್ ಪಿತಿರ್ವಚನ ನಿರ್ದೇಶತ್ ಕೈಕೇಯಿಯ ಪ್ರಿಯ ತಂ ವ್ರಜಂತ ಪ್ರಿಯ ಭತ ಲಕ್ಷ್ಮಣ ಅನುಜಗಾಮ ಸ್ನೇಹಾದ್ ವಿನಯ ಸಂಪನ್ನ ಸುಮಿತ್ರ ಆನಂದವರ್ಧನ ಭ್ರಾತರಂ ಅಂದರೆ ಹಿ ಹಾಗೆ ಹೋದ ಅಣ್ಣನನ್ನು ವಿನಯ ಸಂಪನ್ನನು ಸುಮಿತ್ರೆಯ ಆನಂದವನ್ನು ಬೆಳೆಯುವನು ಹೆಚ್ಚಿಸುವನಾದ ಮತ್ತು ರಾಮನ ಪ್ರೀತಿಯ ತಮ್ಮನೂ ಆದ ಲಕ್ಷ್ಮಣನು ಭ್ರಾತರಂ ದೈತಃ ಭ್ರಾತು ಸೌಭ್ರಾತರಂ ಅನುದರ್ಶಯನ್ ಭ್ರಾತೃಪ್ರೇಮದಿಂದಲೂ ಕೂಡಿ ಹಿಂಬಾಲಿಸಿದ ಸ್ನೇಹದಿಂದಲೂ ಸ್ನೇಹ ಮತ್ತು ಭ್ರಾತೃಪ್ರೇಮವನ್ನು ಉಂಟು ಉಳ್ಳವನಾಗ ಲಕ್ಷ್ಮಣನ ಲಕ್ಷ್ಮಣನು ರಾಮನನ್ನು ಬಿಡ್ಲಿಕ್ಕಾಗದೆ ಅವನು ಕೂಡ ಅವನೊಂದಿಗೆ ಹಿಂಬಾಲಿಸಿದ ಕಾಡಿಗೆ ಸೀತಾದೇವಿಯು ರಾಮನನ್ನು ಹಿಂಬಾಲಿಸಿದ್ದು ರಾಮಸ್ಯ ದಯಿತ ಭಾರ್ಯಾ ನಿತ್ಯಂ ಪ್ರಾಣಸಮಾಹಿತ ಜನಕುಲೆ ಜಾತ ದೇವ ಮಾಯೇವ ನಿರ್ಮಿತ ಸರ್ವಲಕ್ಷಣ ಸಂಪನ್ನಾರೀಣಾಮುತ್ತಮ ವಧೂ ಸೀತಾ ಪ್ಯನುಗತಾ ರಾಮಂ ಶಶಿನಂ ರೋಹಿಣಿ ಯಥಾ ರಾಮನಿಗೆ ಪ್ರಿಯ ಪತ್ನಿಯೂ ನಿತ್ಯವೂ ಪ್ರಾಣದಂತೆ ಅವನಿಗೆ ಹಿತವನ್ನೇ ಬಯಸುವ ಆಗಿದ್ದ ಜನಕನ ಕುಲದಲ್ಲಿ ಹುಟ್ಟಿದ್ದ ಅಥವಾ ನಿರ್ಮಾಣವಾದ ದೇವಮೋ ಎಂಬಂತಿದ್ದ ಸರ್ವರ್ವಕ್ಷಣಸಂಪನ್ನಳು ಸ್ತ್ರೀಯರಲ್ಲೆಲ್ಲ ಉತ್ತಮಳು ಆಗಿದ್ದ ಸೀತೆಯೂ ರಾಮಸ್ಥಿತ ಭಾರ್ಯಾ ನಿತ್ಯಸಮಾಹಿತ ಜನಕುಲೆ ಜಾತ ದೇವಮ ಮಾಯ ಇವ ನಿರ್ಮಿತ ಸರ್ವಕ್ಷಣಸಂಪನ್ನ ನಾರೀಣಂ ಉತ್ತಮ ವಧೂ ಸ್ತ್ರೀಯರಲ್ಲೆಲ್ಲ ಉತ್ತಮಳು ಆಗಿದ್ದ ಸೀತೆಯು ಸೀತಾ ಅನುಗತೇ ರಾಮನನ್ನು ಹಿಂಬಾಲಿಸಿದಳು ಹೇಗೆ ಶಶಿನಂ ರೋಹಿಣಿ ಯಥಾ ಚಂದ್ರದನ್ನು ರೋಹಿಣಿ ಹಿಂಬಾಲಿಸುವಂತೆಯೇ ಚಂದ್ರಪತ್ನಿಯಾದ ರೋಹಿಣಿ ಹಿಂಬಾಲಿಸುವಂತೆಯೇ ಇವಳು ಕೂಡ ಹೊರಟಳು ರಾಮನ ಹಿಂದೆ ಇಲ್ಲಿ ಸೀತೆಯನ್ನು ದೇವಮಾಯೆಯಂತೆ ಎಂದು ವರ್ಣಿಸಿರುವಂಥದ್ದು ಅನ್ವರ್ಥವಾಗಿದೆ ಯಾಕೆ ಅವಳು ಲಕ್ಷ್ಮೀ ಭೂದೇವಿಯ ಮಗಳು ಅಂಥೇಳಿ ಗುಹಸಂಗಮ ಮುಂದಿನದ್ದು ಇನ್ನೊಂದು ದೇವಮಾಯೆ ಅಂತ ಹೇಳಿದರೆ ಅಲ್ಲಿ ಲೌಕಿಕವಾದ ಒಂದು ಮಾಯೆಯನ್ನು ಸೀತೆಗೆ ಹೋಲಿಸ್ತಾರೆ ಆ ಮಾಯೆಯಿಂದ ಆವರ್ತನಾಗಿ ಅಂದರೆ ಸೀತಾಪಹಾರ ಆದಾಗ ರಾಮನು ತನ್ನ ವಿವೇಕವನ್ನು ಕಳ್ಕೊಳ್ಳತಕ್ಕಂಥದ್ದು ಅಂದರೆ ವಿವೇಚನಾ ಶಕ್ತಿ ವಿಲಪಿಸ್ತಕ್ಕಂಥದ್ದು ಲೌಕಿಕವಾಗಿ ತೋರ್ಪಡಿಸ್ತಾನೆ ರಾಮ್ ಇದೊಂದು ಮಾಯೆ ಅಂತ ಅವನು ಆ ಮಾಯೆ ಯಾವ ರೀತಿ ಮನುಷ್ಯನನ್ನು ಆವರಿಸ್ತದೆ ಲೌಕಿಕವಾಗಿ ಎನ್ನುವುದನ್ನು ತೋರಿಸ್ತಾನೆ ಅಂತ ಸೀತಾಪಹರಣರ್ಭದಲ್ಲಿ ವಿಲಪಿಸ್ತಕ್ಕಂಥದ್ದು ಹ್ಞೂ ದುಃಖ ಪಡ್ತಕ್ಕಂಥದ್ದು ಸಹ ಮನುಷ್ಯ ಸಹಜವಾಗಿ ತೋರ್ತಾನೆ ದುಃಖವನ್ನು ಅವತಾರ ಪುರುಷನಾದರೂ ಕೂಡ ಹಾಗಾಗಿ ಅಲ್ಲಿ ಮಾಯೆ ಅಂತೇಳಿ ಹೇಳಿದ್ದೆವು ಸೀತೆ ಅಂದರೆ ಪತ್ನಿ ಯಾವ ರೀತಿ ಸ್ತ್ರೀ ಅನ್ನತಕ್ಕಂಥದ್ದು ಮಾಯೆ ಹ್ಞೂ ಅಂಥೇಳಿ ಅವಳನ್ನು ಹುಡುಕೋದಕ್ಕಾಗಿ ಇಷ್ಟೆಲ್ಲ ಆಯಿತು ರಾಮಾಯಣ ಕಥೆ ಅವಳನ್ನು ಪಡ್ಕೊಡೋದಕ್ಕಾಗಿ ವಾಪಸ್ಸು ಹಾಗೆ ಮುಂದಿನದು ಗುಹಸಂಗಮ ಪೌರೈರನುಗತೋ ದೂರಂ ಪಿತ್ರ ದಶರಥ ಶೃಂಗವೀರಪುರೇ ಸೂತ ಗಂಗಾಕೂಲೇ ವ್ಯಸರ್ಜಯತ್ ಗುಹಮಾಸಾಧ್ಯ ಧರ್ಮತ್ಮ ನಿಷಾದಿಪತಿ ಪ್ರಿಯ ಪುರನಿವಾಸಿಗಳು ತಂದೆಯಾದ ದಶರಥನು ದೂರದವರೆಗೂ ಹಿಂದೆ ಬಂದ್ರು ಪೌರೈಃ ಅನುಗತಃ ದೂರಂ ಪಿತ್ರ ದಶರಥ ಗಂಗಾನದಿಯ ದಡದಲ್ಲಿ ಶೃಂಗವೀರಪುರದಲ್ಲಿ ಶೃಂಗವೀರಪುರೇ ಸೂತ ಗಂಗಾಕೂಲೆ ವ್ಯಸರ್ಜೆಯತ್ ನಿಷಾದರ ಒಡೆಯನಾದ ಪ್ರೀತಿಪಾತ್ರನಾಗಿದ್ದ ಗುಹನನ್ನು ಸೇರಿದ ಮೇಲೆ ನಿಷಾದಾಧಿಪತಿ ಗುಹಂ ಧರ್ಮಾತ್ಮ ಅಪ್ರಿಯಂ ಆಸಾಧ್ಯ ಧರ್ಮಾತ್ಮನ ರಾಮನು ಸಾರಥಿಯಾದ ಸುಮಂತ್ರನನ್ನು ಸೂತಂ ಗಂಗಾ ಕೂಲೆ ವ್ಯಸರ್ಜೆಯತ್ ಗಂಗಾ ದಡಿಯ ಹಿಂದಕ್ಕೆ ಕಳುಹಿಸ್ತಾನೆ गुहेन सहित लक्ष्मणेन चीतया ते वन वन गदी तीर्वा बहूदका चित्रकूटमुप्राप्य भरद्वाज से शासना रम्यसवा रमान वने दैवंधर्वसास्त न्यवसण सीतने रामकूडीदनाद गुहेन सहित रक्ष्मण सीतया ते वन ग ವನಂ ಗತ್ ಅವರು ವನದಿಂದ ವನಕ್ಕೆ ಹೋಗುತ್ತಾ ಬಹುಳ ನೀರುಳ್ಳ ನದಿಗಳನ್ನು ದಾಟಿ ಗತ್ ನದಿ ತೀರ್ಥ ಬಹೂದಕ ಉದಕ ತುಂಬ ನೀರುಳ್ಳ ನದಿಗಳನ್ನೆಲ್ಲ ದಾಟಿ ಚಿತ್ರಕೂಟಮನುಪ್ರಾಪ್ಯ ಭರದ್ವಾಜ್ ಶಾಸನಾ ಭರದ್ವಾಜರ ಅಪಣೆಂಥ ಚಿತ್ರಕೂಟವನ್ನು ಸೇರಿ ರಮ್ಯಂ ಆವಸ ರಮ್ಯಪ ಶಾಲೆಯನ್ನು ನಿರ್ಮಿಸಿಕೊಂಡು ರಮಾಣನೆ ತ್ರಯ ಲಕ್ಷ್ಮಣ ಸೀತೆ ರಾಮ ರಾಮ ಸೀತೆ ಲಕ್ಷ್ಮಣ ಇವರು ದೇವಗಂಧರ್ವರಂತೆ ದೇವಗಂಧರ್ವಸಂಕಾಶಾ ತತ್ರತೇನ್ಯವಸನ್ ಸುಖಂ ವನದಲ್ಲಿ ಕ್ರೀಡಿಸುತ್ತಾ ಮೂವರು ಸುಖವಾಗಿ ವಾಸ ಮಾಡಿಕೊಂಡಿದ್ದರು ಚಿತ್ರಕೂಟಂಗತೇ ರಾಮೇ ಪುತ್ರಶೋಕುರಸ್ತ ರಾಜ ದಶರಥ ಸ್ವರ್ಗಂ ಜಗಾಮ ವಿಲಪನ್ ಸುತ ರಾಮನು ಚಿತ್ರಕೂಟದಲ್ಲಿ ವನ್ನು ಸೇರಲಾಗಿ ತ ದಶರಥ ರಾಜನು ಪುತ್ರಶೋಕದಿಂದ ಪುತ್ರವಿರಹದಿಂದ ವ್ಯತ್ಯಪಡುತ್ತಾ ಮಗನನ್ನು ಕುರಿತು ದುಃಖಿಸುತ್ತಾ ಸ್ವರ್ಗಕ್ಕೆ ತೆರಳಿದ ಮರಣ ಹೊಂದಿದ ಅಂತೇಳಿ ಮುಂದಿನ ಪ್ರಕರಣವನ್ನು ಮುಂದಿನ ದಿವಸಗಳಲ್ಲಿ ನಾವು ನೋಡೋಣ ಭರತನಿಗೆ ಪಾದುಕಾ ಪ್ರಧಾನ ಅಲ್ಲಿನ ಮುಂದೆ ಹರೇ ರಾಮ ಶ್ರೀರಾಮಚಂದ್ರ ಅರ್ಪಿತಮಸ್ತು ಶ್ರೀ ಸಚ್ಚಿದಾನಂದ ಓಂ ತತ್ಸತ್